ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರಸುವ ವನದ ಗರ್ಭೋಧಕದಿ ನೆಲಸಿಹ ವಾಸುದೇವಾಕ್ಯ ಧ್ವನಿ ಸಿಡಿರು ಸಂಕರ್ಷಣನು ಮಿಂಚಿನಳು ಪ್ರದ್ಯುಮ್ನ ವೃಷ್ಟಿಯ ಹನಿಗಳೊಳಗೆ ವರುಷ ಎಂದೆನಿಸಿ ಪರಮಾತ್ಮ ನಾರಾಯಣ ಶಬ್ದವಾಚ್ಯನಾಗಿ ಮೂಡಗಳಲ್ಲಿ ಇರ್ತಾನೆ ಆ ಹೆಸರಿನಿಂದಲೇ ಆ ಮೇಘದ ಒಳಗಿನ ನೀರಿನಲ್ಲಿ ಉದಕದಲ್ಲಿ ವಾಸುದೇವ ರೂಪದಿಂದ ಇರ್ತಾನೆ ಗುಡುಗು ಮತ್ತು ಸಿಡಿಲುಗಳಲ್ಲಿ ಸಂಕರ್ಷನ ರೂಪದಿಂದ ಇರ್ತಾನೆ ಮಿಂಚಿನಲ್ಲಿ ಪ್ರಜ್ಞುಮ್ನ ರೂಪಿ ಪರಮಾತ್ಮ ಇರ್ತಾನೆ ಮಳೆಯ ಹನಿಗಳಲ್ಲಿ ವರ್ಷ ನಾಮಕನಾಗಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಹೀಗೆ ಭಗವಂತ ಮೋಡದಿಂದ ಆರಂಭ ಮಾಡಿ ಮಳೆ ಹನಿಗಳವರೆಗೆ ವಿವಿಧ ಹಂತಗಳಲ್ಲಿ ನೆಲೆಸಿರ್ತಾನೆ ಅಂತ ತಿಳಿಸ್ತಾರೆ ಇಲ್ಲಿ ಘನೋದಕ ಘನ ಅಂದರೆ ಮೋಡ ಮೋಡದಲ್ಲಿ ನಿಯಾಮಕನಾಗಿದ್ದು ಪರಮಾತ್ಮ ನಾರಾಯಣನು ಘನ ಅಂತಲೇ ಕರೆಸ್ಕೋತಾನೆ ಘನ ನಿಯಾಮಕನಿಗೆ ಘನನಾಮ ಅನ್ನೋದು ಮುಖ್ಯ ಜ್ಞಾನಿಗಳು ಅವನನ್ನು ಘನ ಅನ್ನೋ ನಾಮದಿಂದನೇ ಕರೀತಾರೆ ಅಜ್ಞಾನಿಗಳು ಲೋಕದಲ್ಲಿ ಮೋಡವನ್ನೇ ಮುಖ್ಯವಾಗಿ ಘನನಾಮದಿಂದ ಕರೀತಾರೆ ಆದ್ದರಿಂದ ಅಲ್ಲಿ ಘನ ಅಲ್ಲಿ ನಾರಾಯಣನೇ ಇರ್ತಾನೆ ಅಂತ ಘನನಾಮದಿಂದ ಇರ್ತಾನೆ ಅಂತ ಚಿಂತನೆಯನ್ನು ಮಾಡಬೇಕು ಹಿಂದೆ ಹೇಳಿರುವಂತಹ ಪೃಥ್ವಿ ಅಪ್ ಮೊದಲಾಗಿರ್ತಕ್ಕಂಥ ನಾಮಗಳು ಕೂಡ ಮುಂದೆ ಹೇಳುವಂತಹ ವನದ ಗರ್ಭೋಧಕ ಧ್ವನಿ ವಿದ್ಯುತ್ ವೃಷ್ಟಿ ವರ್ಷ ಮೊದಲಾಗಿರ್ತಕ್ಕಂಥ ನಾಮಗಳು ಕೂಡ ಭಗವಂತನಿಗೆ ಮುಖ್ಯ ಅಂಥೇಳಿ ಸ್ಮರಣೆಯನ್ನು ಮಾಡಬೇಕು ಪರಮಾತ್ಮ ಸರ್ವ ಶಬ್ದ ವಾಚ್ಯ ಅದರಿಂದ ಗುಡುಗಿನಲ್ಲಿ ಗುಡುಗು ಅಂತಲೇ ಇರ್ತಾನೆ ಸಿಡಿಲಿನಲ್ಲಿ ಸಿಡಿಲು ವರ್ಷ ಅಂದರೆ ಮಳೆ ಅಲ್ಲಿ ವರ್ಷ ಅನ್ನೋ ಹೆಸರಿನಿಂದನೇ ಇರ್ತಾನೆ ಅಂತ ಛಂದೋಗೋ ನಾರಾಯಣನು ಮಳೆ ನೀರಿನಲ್ಲಿ ವಾಸುದೇವರೂಪಿ ಪರಮಾತ್ಮ ಮೋಡದಲ್ಲಿ ಸಂಕರ್ಷಣ ಮಳೆಯ ಕೊನೆ ಹನಿಯಲ್ಲಿ ಮಳೆಯ ಪೂರ್ವ ಬ ತಂಪಾದ ಗಾಡಿಯಲ್ಲಿ ಅನಿರುದ್ಧ ಮಿಂಚಿನಲ್ಲಿ ಇರ್ತಾನೆ ಅಂತ ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ ಅಲ್ಲಿ ಮಳೆಯಲ್ಲಿ ಸಾಮ ಪ್ರತಿಪಾದ್ಯವಾಗಿರ್ತಕ್ಕಂಥ ಉದ್ಗೀತ ಪ್ರಸ್ತಾವ ಹಿಂಕಾರ ನಿಧನ ಪ್ರತಿಹಾರ ಅಂತ ಪಂಚರೂಪಗಳ ಉಪಾಸನೆಯನ್ನು ತಿಳಿಸ್ತಾರೆ ಇಲ್ಲಿ ಮಳೆಯಲ್ಲಿ ನಾರಾಯಣಾದಿ ಪಂಚರೂಪಗಳ ಉಪಾಸನೆ ಆದ್ದರಿಂದ ವಿರೋಧ ಇಲ್ಲ ಇಲ್ಲಿ ಈ ಉಪಾಸನೆಯನ್ನು ಮಾಡೋ ಸಂದರ್ಭದಲ್ಲಿ ಚಂದೋಗ್ಯದಲ್ಲಿ ಉಕ್ತವಾಗಿರ್ತಕ್ಕಂಥ ಉಪಾಸನೆಗಳನ್ನು ಕೂಡ ಉಪಲಕ್ಷಣವಾಗಿ ಇಟ್ಕೊಂಡು ಮಾಡಬೇಕು ಅಂತ ತಿಳಿಸ್ತಾರೆ ಪಂಚರೂಪಂತ ಯೋ ವಿಷ್ಣು ಪುರೋವಾತಾಧಿಷು ಸ್ಥಿತ ಉಪಾಸ್ತೆ ವೃಷ್ಟಿರಸ್ಮೈ ಸ್ಯಾದ್ ವರ್ಷಯತ್ಯ ಮುಕ್ತಿಗಾನ್ ಸರ್ವಭೋಗಾಂಶ್ಚ ಭಗವಾನ್ ಪಂಚರೂಪಿ ಜನಾರ್ದನಹಾಂತ್ ಮಳೆಯಲ್ಲಿ ಪಂಚರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸಿದ್ರು ಹಂಗಾರೆ ಪ್ರಯೋಜನ ಏನು ಪ್ರಯೋಜನ ಮನು ದಿಶ ನಾಮಂದೋಪಿ ಪ್ರವರ್ತತೆ ಪ್ರಯೋಜನ ಇಲ್ಲ ಅಂತಾದರೆ ಯಾರೂ ಯಾವ ಕೆಲಸವನ್ನು ಮಾಡೋದಿಲ್ಲ ಅದಕ್ಕಾಗಿ ಪ್ರವೃತ್ತಿಯನ್ನು ಕೂಡ ಮಾಡೋದಿಲ್ಲ ಮಳೆ ಬರಬೇಕಾದ್ರೆ ಗುಡುಗು ಸಿಡಿಲು ಪೂರ್ವದಲ್ಲಿ ತಂಪಾದ ಗಾಳಿ ಎಲ್ಲ ಬರ್ತಾ ಇದೆ ಅಲ್ಲಿ ಅನಿರುದ್ಧಾದಿ ಪಂಚರೂಪಿಗಳ ಉಪಾಸನೆ ಮಾಡಬೇಕು ಅಂತ ದಾಸರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಏನು ಫಲ ಬರ್ತಾಯಿದೆ ಅಂತ ಕೇಳಿದ್ರೆ ಮಳೆಯಲ್ಲಿ ಪಂಚರೂಪಿ ಭಗವಂತನ ಉಪಾಸನೆಯನ್ನು ಮಾಡಿದರೆ ಮೋಕ್ಷದಲ್ಲಿ ಮುಕ್ತ ಜೀವಿಗೆ ಸಮಸ್ತ ಭೋಗಗಳನ್ನು ಕೂಡ ಮಳೆಯಂತೆ ಸುರಿಸ್ತಾನೆ ನಿರಂತರವಾಗಿ ಸುರಿಸ್ತಾನೆ ಅಂತ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಇಲ್ಲಿ ಹೇಳಿರ್ತಕ್ಕಂಥ ಉಪಾಸನೆಯೂ ಕೂಡ ಮಳೆಯಲ್ಲಿ ಪಂಚರೂಪಿ ಪರಮಾತ್ಮನ ಉಪಾಸನೆಯೇ ಆಗಿರೋದ್ರಿಂದ ಅದೇ ಫಲವು ಮುಕ್ತನಿಗೆ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ ಆದ್ದರಿಂದ ಆ ಮಳೆಯ ವಿವಿಧ ಅಂಗಗಳಾಗಿರ್ತಕ್ಕಂಥ ಗುಡುಗು ಗುಡುಗಿನ ಧ್ವನಿ ಸಿಡಿಲು ಮಿಂಚು ಮಳೆ ಮಳೆಯ ಹನಿ ಹೀಗೆ ಪರಮಾತ್ಮನೇ ಮೋಡದಲ್ಲಿ ನಾರಾಯಣ ಇರ್ತಾನೆ ಆದರೆ ಆ ಹೆಸರಿನಿಂದನೇ ತಾನೇ ಮುಖ್ಯವಾಗಿ ಕರೆಸ್ಕೋತಾನೆ ವನದ ಗರ್ಭ ಓದಕ ಅಂದರೆ ನೀರು ಸುರಿಸುವಂತಹ ಮೋಡದೊಳಗಿನ ನೀರಿನಲ್ಲಿ ವಾಸುದೇವರೂಪಿ ಪರಮಾತ್ಮ ಇರ್ತಾನೆ ಗುಡುಗಿನ ಧ್ವನಿಯಲ್ಲಿ ಮತ್ತೆ ಸಿಡಿಲುಗಳಲ್ಲಿ ಸಂಕಷ್ಟ ರೂಪಿ ಪರಮಾತ್ಮ ಮಿಂಚಿನಲ್ಲಿ ಅಂದರೆ ವಿದ್ಯುತ್ತಿನಲ್ಲಿ ಪ್ರಜುಮ್ನ ರೂಪಿ ಪರಮಾತ್ಮ ಇರ್ತಾನೆ ವೃಷ್ಟಿಯಿಂದ ಮಳೆಯ ಹನಿಗಳಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಹೀಗೆ ಪಂಚರೂಪಿ ಪರಮಾತ್ಮ ವರ್ಷದಲ್ಲಿ ಅಂದರೆ ಮಳೆಯಲ್ಲಿ ಮಳೆಯನ್ನ ಹೆಸರಿನಿಂದಲೇ ಇದ್ದು ನಿಯಮನವನ್ನು ಮಾಡ್ತಾನೆ ಆದ್ದರಿಂದ ಈ ರೀತಿಯನ್ನು ಉಪಾಸನೆ ಮಾಡಿದ್ರೆ ಮುಕ್ತಿಯಲ್ಲಿ ಮಳೆ ಹೇಗೆ ನಿರಂತರವಾಗಿ ಸುರಿಯುತ್ತೋ ಆ ರೀತಿಯಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಮೋಕ್ಷದಲ್ಲಿ ಸುರಿಸ್ತಾನೆ ಭಗವಂತ ಅಂತ ಉಪಾಸನೆ ಮಾಡಬೇಕು ಅಂತ ಫಲಶ್ರುತಿಯನ್ನು ಕೂಡ ತಿಳಿಸ್ತಾರೆ